ಆಕಾಶವಾಣಿ ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ ದೀಪ ಮಕ್ಕಳೋತ್ಸವ ಸರಣಿ ಕಾರ್ಯಕ್ರಮ ಅವರ ಬಯಕೆ ಕೇಳಬಲ್ಲಿ ಕೊಡಬೇಡಿ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ ಮಕ್ಕಳ ಹಕ್ಕುಗಳ ಜಾರಿಗೆಗೆ ಇಪ್ಪತ್ತರ ಸಂಭ್ರಮದ ಅಂಗವಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಜಾಗೃತಿ ಕಾರ್ಯಕ್ರಮ ಮಾರ್ಗದರ್ಶನ ಜಿಲ್ಲಾಧಿಕಾರಿಗಳು ರಾಯಚೂರು ಪರಿಕಲ್ಪನೆ ರಚನೆ ಕೆ ರಾಘವೇಂದ್ರ ಭಟ್ ಸಂಯೋಜನಾ ಅಧಿಕಾರಿಗಳು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು ಪ್ರಾಯೋಜಕರು ಜಿಲ್ಲಾ ಆಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು ಕೇಳುಗರೆ ಈ ಸರಣಿ ಕಾರ್ಯಕ್ರಮದ ಕೊನೆಯಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಲಾಗುವುದು ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಬರೆದು ಕಳಿಸಿದವರಿಗೆ ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನಾ ವತಿಯಿಂದ ಬಹುಮಾನವನ್ನ ನೀಡಲಾಗುವುದು ಆದ್ದರಿಂದ ಕಾರ್ಯಕ್ರಮವನ್ನ ಗಮನವಿಟ್ಟು ಕೇಳಿ ದೀಪ ಆತ್ಮೀರೆ ಮಕ್ಕಳೋತ್ಸವ ಕಾರ್ಯಕ್ರಮದ ಎಂಟನೇ ಸರಣಿಯಲ್ಲಿ ನಾವು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ಅಡಿಯಲ್ಲಿ ಮಕ್ಕಳ ಹಕ್ಕುಗಳ ಅನುಷ್ಠಾನದ ಇಪ್ಪತ್ತರ ಸಂಭ್ರಮದ ಸಂದರ್ಭದಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳಿಗೆ ಅನುಷ್ಠಾನ ಮಾಡಬೇಕಾದಂಥ ಮೂಲ ಇಲಾಖೆ ಮತ್ತು ಮೂಲ ಬೆನ್ನೆಲುಬಾದಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾನ್ಯ ಶ್ರೀ ಅಮೃತ್ ಬೆಟ್ಟದವರು ನಮ್ಮ ಜೊತೆಗಿದ್ದಾರೆ ಅವರು ಮಕ್ಕಳ ಹಕ್ಕುಗಳ ಅನುಷ್ಠಾನ ಶಾಲೆಗಳಲ್ಲಿ ಹೇಗೆ ಆಗಬೇಕು ಮತ್ತು ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ಬು ರಚನೆಯ ಮುಖಾಂತರ ಮಕ್ಕಳ ಹಕ್ಕುಗಳನ್ನು ಹೇಗೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಮೇಲೆ ಮೂರನೇದಾಗಿ ಮಕ್ಕಳ ಹಕ್ಕುಗಳನ್ನು ಮಕ್ಕಳು ಅನುಭವಿಸಲಿಕ್ಕೆ ಶಾಲೆಗಳಲ್ಲಿ ಮತ್ತು ತಮ್ಮ ಇಲಾಖೆಯಲ್ಲಿ ಯಾವ ರೀತಿಯ ಪ್ರಕ್ರಿಯೆಗೆ ಅವರು ಚಾಲನೆ ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ನಾವೆಲ್ಲ ಕೇಳೋಣ ಮತ್ತು ಆ ವಿಚಾರವನ್ನು ತಿಳ್ಕೊಳ್ಳೋಣ ಅದಕ್ಕಿಂತಲೂ ಮುಂಚಿತವಾಗಿ ಇವತ್ತು ನಾವೆಲ್ಲರೂ ಸಮಗ್ರವಾಗಿ ಎಲ್ಲರೂ ಭಾಗವಹಿಸಿ ಸಹಕಾರ ಬಿಡಬೇಕಾದಂಥ ಮಕ್ಕಳ ಜನಗಣತಿ ಕಾರ್ಯಕ್ರಮ ಇವತ್ತು ಕೊನೆಯಾಗಿದೆ ಐದನೇ ತಾರೀಕು ಪ್ರಾರಂಭವಾಗಿ ಕಳದ ದಿನಗಳಿಂದ ಇದೆಲ್ಲವೂ ಕೂಡ ಯಶಸ್ವಿಯಾಗಿ ನಡೆದಿದೆ ಅಂತೇಳಿ ನಾವು ಬಯಸ್ತಾ ತಾವೆಲ್ಲರೂ ಈ ಮಕ್ಕಳ ಗಣತಿಗೆ ತಾವೆಲ್ಲರೂ ಸಹಕಾರ ನೀಡಿದ್ದೀರಿ ಅಂತ ಭಾವಿಸುತ್ತಾ ಆ ಗಣತಿ ಮಕ್ಕಳ ಹಕ್ಕುಗಳ ಸಂರಕ್ಷಣೆಗೆ ಮತ್ತು ಮಕ್ಕಳ ಹಕ್ಕುಗಳ ಅನುಷ್ಠಾನಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಳೋಣ ಅಮೃತ್ ಬೆಟ್ಟದವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಸ್ವಾಗತಿಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಕಾರ್ಯಕ್ರಮಕ್ಕೆ ನಿಮಗೆ ಆಲ್ ಇಂಡಿಯಾ ರೇಡಿಯೋ ಮುಖಾಂತರ ಮತ್ತು ನಮ್ಮ ಜಿಲ್ಲಾಡಳಿತದ ಮುಖಾಂತರ ಸ್ವಾಗತಿಸ್ತಾ ಇದ್ದೀನಿ ಧನ್ಯವಾದ ತಮಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಸರ್ ಈಗ ಹೇಳಿ ಈ ಮಕ್ ಗಣತಿ ಯಾವತ್ತಿನಿಂದ ಪ್ರಾರಂಭ ಆಮೇಲೆ ಯಾವಾಗ ಇದನ್ನ ಶುರು ಮಾಡಿದರು ಮತ್ತು ಇದರ ಒಂದು ಉದ್ದೇಶ ಏನು ಏನಕ್ಕೋಸ್ಕರ ಮಾಡ್ತಾಯಿದ್ರು ಈ ಬಗ್ಗೆ ನಮ್ಮ ಸಾರ್ವಜನಿಕರಿಗೆ ಸ್ವಲ್ಪ ತಾವು ತಿಳಿ ಹೇಳಿದರೆ ಸಹಾಯಕಾರವಾಗುತ್ತೆ ಖಂಡಿತ ಸರ್ ಮಕ್ಕಳ ಗಣತಿ ಪ್ರತಿವರ್ಷ ನಡೀತಾ ಇದ್ದೀವಿ ಓಕೆ ಆದರೆ ಈ ವರ್ಷ ಸ್ವಲ್ಪ ಇದು ಸ್ವಲ್ಪ ಏನು ಗಣನೀಯವಾಗಿ ಭಿನ್ನವಾಗಿದೆ ಯಾಕಂದ್ರೆ ಇದನ್ನ ಈಗ ಹೆಸರಿನಲ್ಲೇ ಹೇಳುವ ಹಾಗೆ ಇದನ್ನ ನಾವು ಸಮಗ್ರ ಮಕ್ಕಳ ಗಣತಿ ಅಂತ ಹೇಳ್ಕೊಂಡು ಹೊರಟಿದ್ವಿ ಈ ಸಮಗ್ರ ಮಕ್ಕಳ ಗಣತಿ ಇದೇ ಎರಡ್ ಸಾವಿರದ ಪ್ರಾರಂಭ ಪ್ರಾರಂಭ ಇದನ್ನು ಯಾಕೆ ಸಮಗ್ರ ಅಂತ ಹೇಳ್ತೀವಂತಂದ್ರೆ ಒಂದನೇದ್ದು ಇದು ಮಕ್ಕಳು ಅಂತ ನಾವೇನು ಹೇಳಬೇಕಾದ್ರೆ ಹದಿನೆಂಟು ವರ್ಷ ವಯೋಮಿತಿವರೆಗೆ ಬರ್ತಕ್ಕಂಥ ಎಲ್ಲ ಮಾನವಜೀವಿಗಳು ಮಕ್ಕಳು ಅಂತ ಏನು ವ್ಯಾಖ್ಯಾನ ಮಾಡಿದ್ದಿದೆ ಆ ಪ್ರಕಾರ ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ಹದಿನೆಂಟು ಪ್ಲಸ್ ವಯಸ್ಸಿನವರೆಗೆ ನಾವು ಈ ಗಣತಿಯನ್ನ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಇದನ್ನ ಸಮಗ್ರ ಅಂತ ಯಾಕೆ ಹೇಳ್ಬೇಕಂದ್ರೆ ಕೇವಲ ಶಿಕ್ಷಣ ಇಲಾಖೆ ಅಷ್ಟೇ ಅಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಮಿಕ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹೀಗೆ ಹಲವಾರು ಇಲಾಖೆಗಳ ಸಂಯುಕ್ತವಾಗಿ ಸಹಕಾರ ಮತ್ತು ಸಹಭಾಗಿತ್ವದಲ್ಲಿ ಈ ಗಣತಿಯನ್ನು ಮಾಡ್ತಾ ಇದ್ವಿ ಇದರಲ್ಲಿ ಮೊದಲು ನಾವು ಮಕ್ಕಳ ಗಣತಿಯಲ್ಲಿ ಸಿಕ್ಸ್ ಪ್ಲಸ್ನಿಂದ ಫೋರ್ಟೀನ್ವರೆಗೆ ಮಾಡ್ತಿದ್ವಿ ಮೊದಲು ಅಂದ್ರೆ ಕಳೆದ ವರ್ಷದಿಂದ ಕಳೆದ ವರ್ಷಕ್ಕಿಂತಲೂ ಹಿಂದೆ ಕಳೆದ ವರ್ಷವರೆಗೂ ಕೂಡ ಇದೇ ಫಸ್ಟ್ ಟೈಮು ಈಗ ನಾವು ಹುಟ್ಟಿದ ಮಗುವಿನಿಂದ ಅಂದ್ರೆ ಜೀರೋ ಏಜ್ನಿಂದ ಹದಿನೆಂಟು ವರ್ಷ ಹನ್ನೊಂದು ತಿಂಗಳ ಇಪ್ಪತ್ತೊಂಬತ್ತು ದಿನದವರೆಗೆ ಮಾಡ್ತಾ ಇದೀವಿ ಅಂದ್ರೆ ಸಂಪೂರ್ಣ ಹದಿನೆಂಟು ವರ್ಷದ ಒಳಗಿನ ಎಲ್ಲ ತುಂಬಿರಬಾರದು ತುಂಬಿರಬಾರದು ಅಂತ ಎಲ್ಲ ಮಕ್ಕಳು ಮತ್ತು ವ್ಯಕ್ತಿಗಳು ಈ ಒಂದು ಗಣತಿಯಲ್ಲಿ ಇದು ಮೊದಲನೇ ಆಗ್ತಾ ಇದೆ ಇದರ ಉದ್ದೇಶ ಸ್ಪಷ್ಟವಾಗಿದೆ ಇದರಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಆ ಮಗು ಹುಟ್ಟಿನಿಂದಲೇನೆ ಅದರ ಒಂದು ಮಾಹಿತಿಯನ್ನ ನಮ್ಮಲ್ಲಿ ಇರ್ತದೆ ಅದು ಯಾವಾಗ ಅಂಗನವಾಡಿಗೆ ಬಂತು ಯಾವಾಗ ಶಾಲೆಗೆ ಬಂತು ಯಾವಾಗ ಪ್ರೌಢ ಶಿಕ್ಷಣಕ್ಕೆ ಹೋಗ್ತದೆ ಇನ್ನು ಯಾರ್ಯಾರು ಪ್ರೀ ಯುನಿವರ್ಸಿಟಿ ಶಿಕ್ಷಣದವರೆಗೂ ಕೂಡ ಇದನ್ನ ಬಳಸ್ಕೊಳ್ಲಿಕ್ಕೆ ಆಗ್ತದೆ ಮತ್ತ ಇದರಲ್ಲಿ ಯಾವ ಕುಟುಂಬವೂ ಬಿಡದ ಹಾಗೆ ಗಣತಿ ಮಾಡ ಕೊಳಚೆ ಪ್ರದೇಶ ಆಗಿರ್ಬೋದು ಎಲ್ಲಿ ಎಲ್ಲಾ ಕಡೆ ಈವನ್ ಹಾಸ್ಟೆಲ್ ಅದು ಇದ್ರೆ ಸಾಂಸ್ಥಿಕ ಗಣತಿ ಅಂತ ಮಾಡ್ತೀವಿ ಗಣತಿಯೊಳಗಡೆ ಫೇರ್ ಎವರ್ ಚೈಲ್ಡ್ ಇಸ್ ಫೌಂಡ್ ಅಲ್ಲಿ ಗಣತಿಯನ್ನು ಮಾಡಬೇಕು ಅಂತ ಇದೆ ಈಗ ರಾಯಚೂರಲ್ಲಿ ಯಾವ ರೀತಿಯಲ್ಲಿ ಇದು ಆಯ್ತು ಅಂತ ತಮಗೆ ಈಗಾಗಲೇ ಇವತ್ತಿಗೆ ಮುಗಿದಿದೆ ಹೌದು ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ತಾವಿದ್ದೀರಿ ಹೇಗೆ ಆಯ್ತು ಅಂತೇಳಿ ಏನ್ ಹೇಳ್ತಾ ಇದೆ ಇದು ಪ್ರಾರಂಭ ಆಗಿದ್ದು ಜನವರಿ ಐದರಿಂದ ಇವತ್ತು ಜನವರಿ ಎಂಟಕ್ಕೆ ಇದು ಮುಕ್ತಾಯ ಮುಕ್ತಾಯ ಆಗ್ತದೆ ಮುಕ್ತಾಯ ಅಂದರೆ ಈಗ ಕುಟುಂಬ ಮಟ್ಟದಲ್ಲಿ ಗಣತಿ ಮಾಡಿಕೊಳ್ಳೋದು ಮುಕ್ತಾಯ ಮುಕ್ತಾಯ ಆಮೇಲೆ ಇದು ವಿವಿಧ ಹಂತದಲ್ಲಿ ಕ್ರೋಡೀಕರಣ ಕೆಲಸ ಮಾಡಬೇಕಾಗಿದೆ ಮಾಡಬೇಕಾಗಿರ್ತದೆ ಈಗ ನಾವು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಎಪ್ಪತ್ತಾರು ಸಾವಿರ ಒಂಬೈನೂರ ಕುಟುಂಬಗಳು ಅಂತ ಗುರುತಿಸಿದ್ವಿ ಈ ಗಣತಿ ಪೂರ್ತಿ ಮುಗಿದಾಗ ಇದು ಸ್ವಲ್ಪ ಹೆಚ್ಚು ಆಗ ಹೆಚ್ಚು ಇರ್ತದೆ ನಮಗ ಮೂರ್ ಲಕ್ಷ ಎಪ್ಪ ಸಾವಿರ ಆಗ್ಬಹುದು ಮೂರ್ ಲಕ್ಷ ಎಂಬತ್ ಸಾವಿರ ಇದಕ್ಕಾಗಿ ನಾವು ಸುಮಾರು ಎಪ್ಪತ್ತೈದರಿಂದ ಒಂದ್ನೂರು ಕುಟುಂಬದವರಿಗೆ ಒಂದೊಂದು ಗಣತಿ ತಂಡ ಅಂತ ಮಾಡ್ಕೊಂಡಿದ್ವಿ ಈಗ ನಮ್ಮ ಅಂದಾಜಿನ ಪ್ರಕಾರ ನಮ್ಗೀಗ ಮೂರ್ ಸಾವಿರದ ಏಳ್ನೂರ ಐವತ್ತು ಗಣತಿ ತಂಡಗಳನ್ನ ಮಾಡಿ ಮೂರ್ ಸಾವಿರದ ಏಳುನೂರ ಐವತ್ತು ತಂಡಗಳಿಗೆ ಮೇಲ್ವಿಚಾರಕಿ ಆಮೇಲೆ ಮಟ್ಟದಲ್ಲಿ ಒಂದು ಸಮನ್ವಯ ಸಮಿತಿ ಅಂತಿದೆ ಸಮನ್ವಯ ಸಮಿತಿಯ ಅಧ್ಯಕ್ಷರು ಆಮೇಲೆ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಆಗಿರ್ತಾರೆ ಮತ್ತ ವಿವಿಧ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಇರ್ತಾರೆ ಡಿಡಿ ಪಿ ಅವರು ಅದಕ್ಕೆ ಮೆಂಬರ್ ಸೆಕ್ರೆಟರಿ ಹೀಗೆ ಈಗಾಗಲೇ ಅದರ ಸಭೆ ಇದೆ ಡಿ ಸಿ ಅವರ ಆದೇಶದ ಪ್ರಕಾರ ಈಗ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಮೇಲ್ವಿಚಾರಣಾ ಅಧಿಕಾರಿಗಳಂತ ವಿವಿಧ ಇಲಾಖೆಯಿಂದ ತಗೊಂಡು ಮಾಡ್ ಮಾಡಿದ್ದಿದೆ ಮಾಡಿದ್ದೇವೆ ಸೊ ಒಟ್ಟಾರೆ ಇದರ ಉದ್ದೇಶ ಅಂದ್ರೆ ಯಾವ ಮಗು ಬಿಡದ ಹಾಗೆ ಗಣತಿ ಒಳಗಡೆ ಬರಬೇಕು ಓಕೆ ಏನು ಲಾಭ ಸರ್ ಈಗ ಜನಗಣತಿ ಈ ಮಕ್ಕಳ ಗಣತಿ ಮಾಡಿರೋದ್ರಿಂದ ಏನು ಲಾಭ ಆಗುತ್ತೆ ಅಂತ ಹೇಳ್ತಾವು ಮಕ್ಕಳಿಗಾಗಲಿ ಅಥವಾ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಇದು ಯಾವ ರೀತಿ ಲಾಭ ಆಗುತ್ತೆ ಅನ್ನೋಂತ ಹೇಳಿತಾವು ಬಹಳ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಇಷ್ಟೊಂದು ಸಮಗ್ರವಾದಂತ ಮಕ್ಕಳ ಗಣತಿ ಮಾಡಬೇಕಾದ್ರೆ ಅದ್ರ ಹಿಂದ ಘನಿಷ್ಠವಾದಂತಹ ಉದ್ದೇಶ ಮೊದಲನೇದಾಗಿ ನಾವು ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಮತ್ತು ಎರಡ್ ಸಾವಿರದ ಶಿಕ್ಷಣವನ್ನ ಮಕ್ಕಳ ಹಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಕಾಯ್ದೆ ಮಾಡಿದೆ ಈಗಾಗಲೇ ಮಾಡಿದೆ ಈಗ ಆ ಹಕ್ಕನ್ನು ಪೂರೈಸತಕ್ಕಂತ ಜವಾಬ್ದಾರಿ ಅಥವಾ ಕರ್ತವ್ಯ ಸರ್ಕಾರ ಸಮಾಜ ಮತ್ತು ಪ್ರತಿಯೊಬ್ಬ ನಾಗರಿಕರ ಪ್ರತಿಯೊಬ್ಬ ನಾಗರಿಕ ಮಾಡಬೇಕು ಖಂಡಿತ ಬೇಕು ಹೌದೌದು ಆ ಹಕ್ಕನ್ನು ಈಡೇರಿಸಬೇಕಾದ್ರೆ ಸರ್ಕಾರ ಮತ್ತು ಸಮಾಜ ಪಾಲಕ ವರ್ಗ ಈ ಮಕ್ಕಳಿಗೆ ಶಿಕ್ಷಣ ಸಿಗೋದು ಅವ್ರ ಹಕ್ಕಾದ್ರೆ ಅವರಿಗೆ ಅದನ್ನು ಕೊಡೋದು ನಮ್ಮ ಕರ್ತವ್ಯ ಹಾಗೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಅಂದ್ರೆ ಇದರಲ್ಲಿ ಸರ್ಕಾರ ಬಂತು ಪಾಲಕ ವರ್ಗ ಬಂತು ಶಿಕ್ಷಣ ಇಲಾಖೆ ಬಂತು ಸಮುದಾಯ ಬಂತು ನಮ್ಮೆಲ್ಲರದು ಇದು ಕರ್ತವ್ಯ ಆಗ್ತದೆ ಮಕ್ಕಳ ಮನೆಗೆ ದೀಪ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಪ್ರಕಾರ ಪ್ರತಿಯೊಂದು ಮಗುವಿಗೂ ಬದುಕುವ ರಕ್ಷಣೆ ಪಡೆಯುವ ಅವಕಾಶ ಮತ್ತು ವಿಕಾಸ ಹೊಂದುವ ಹಾಗೂ ಭಾಗವಹಿಸುವ ಹಕ್ಕು ಇದೆ ಇದನ್ನು ಈಡೇರಿಸಬೇಕಾದ್ರೆ ಮೊದಲು ನಮಗ ಎಷ್ಟು ಜನ ಮಕ್ಕಳು ಅದು ಯಾವ ವಯೋಮಿತಿಯಲ್ಲಿ ಮತ್ತು ಯಾವ ಕುಟುಂಬದಲ್ಲಿ ಆ ಕುಟುಂಬದ ಹಿನ್ನೆಲೆ ಅವರ ಒಂದು ಆರ್ಥಿಕ ಹಿನ್ನೆಲೆ ಸಾಮಾಜಿಕ ಹಿನ್ನೆಲೆ ಶೈಕ್ಷಣಿಕ ಹಿನ್ನೆಲೆ ಇದೆಲ್ಲವೂ ಕೂಡ ಗಣತಿಯಲ್ಲಿ ಒಳಗೊಂಡಿದೆ ಯಾವ್ದಾದ್ರು ಒಂದು ಮಗು ಶಾಲಾ ಅರ್ಹ ವಯಸ್ಸು ಅಂದ್ರೆ ಆರು ವರ್ಷದಿಂದ ಮೇಲ್ಪಟ್ಟು ಏನು ಶಾಲಾ ಅರ್ಹ ವಯಸ್ಸು ಪ್ರಾರಂಭ ತಿಂಗಳು ನಾವು ಹಿಂದೆ ಮೇಲ್ಪಟ್ಟಿದ್ರೆ ಅವರು ಶಾಲೆಯನ್ನ ಸೇರ್ಲಿಕ್ಕೆ ಅರ್ಹರು ಅಂತ ಅಂತ ಮಕ್ಕಳು ಒಂದೇಳೆ ಶಾಲೆಗೆ ಸೇರಿಲ್ಲ ಅಂದ್ರ ಅದು ಯಾತಕ್ಕಾಗಿ ಸೇರಿಲ್ಲ ಏನು ಅವರ ಕೌಟುಂಬಿಕ ಹಿನ್ನೆಲೆ ಏನಿದೆ ಕಾರಣ ಏನು ಅಂತಕ್ಕಂಥದ್ದು ಕೂಡ ಅಲ್ಲಿ ನಮಸ್ತೆ ಈ ಸಲದ ಗಣತಿಯಲ್ಲಿ ಬರ್ತದೆ ಗಣತಿಯಲ್ಲಿ ಇದೆ ಈಗ ಆ ಪಾಲಕರ ತಂದೆ ಅಥವಾ ತಾಯಿಯಿಂದಲೇನೆ ಕೇಳಿ ಆ ಕಾರಣವನ್ನ ನಮಸ್ಕೊಳ್ತಾರೆ ಆಮೇಲೆ ಸೇರಿ ಮಗು ಬಿಟ್ಟಿತ್ತಂದ್ರೆ ಮತ್ತೆ ಬಿಡ್ಲಿಕ್ಕೂ ಏನು ಕಾರಣ ಅನ್ನೋದು ಕೂಡ ಅಲ್ಲಿ ಇದು ಸರ್ವೆಯಲ್ಲಿ ಈ ಸಲದ ಗಣತಿಯಲ್ಲಿ ಬರುತ್ತೆ ಹಾಗಾದ್ರೆ ಇದೆಲ್ಲ ಸರ್ವೆಯಲ್ಲಿ ಈ ಎಲ್ಲ ಅಂಶಗಳನ್ನ ಕ್ರೋಢೀಕರಣ ಮಾಡಿದ ಮೇಲೆ ಇದಕ್ಕೆ ಮುಂದೆ ಯಾವ ರೀತಿಯ ಕ್ರಮ ಮತ್ತೆ ಯಾವ ರೀತಿ ಯೋಜನೆ ಮಾಡ್ಬೇಕು ಅನ್ನೋದನ್ನು ಕೂಡ ಮುಂದೆ ಅದನ್ನ ಇಲಾಖೆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಗಣತಿ ಸಹಾಯ ಆಗಿದೆ ಗಣತಿ ಬಹಳ ಮಟ್ಟಿಗೆ ಸಹಾಯ ಸುಮ್ಮನೆ ಯೋಜನೆ ತರೋದಕ್ಕಿಂತ ಗ್ರಾಮೀಣ ಮಟ್ಟದಲ್ಲಿ ಮತ್ತು ನೀವು ಹೇಳಿದೆ ಕೊಳಚೆ ಪ್ರದರ್ಶನ ನಿಜವಾದ ಸಮಸ್ಯೆ ಏನಿದೆ ಅಂತ ಸಂಗ್ರಹ ಮಾಡಿ ಅದಕ್ಕೆ ಬೇಕಾದಂಥ ಯೋಜನೆಗಳನ್ನು ತಯಾರು ಮಾಡೋದಕ್ಕೆ ಹೌಕ್ ಈ ಮಕ್ಕಳ ಗಣತಿ ಸಮಗ್ರ ಮಕ್ಕಳ ಗಣತಿ ಮಕ್ಕಳ ಹಕ್ಕುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಒಂದು ಅತ್ಯಂತ ದೊಡ್ಡ ಮೂಲ ಖಂಡಿತ ಖಂಡಿತ ಯಾಕಂದ್ರೆ ಈಗ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಇದು ಅವರ ಹಕ್ಕು ಹೌದು ಶಿಕ್ಷಣ ಕೊಡಬೇಕು ಅದ ನಮ್ಮ ಕರ್ತವ್ಯ ಕೊಡಬೇಕಾದ್ರೆ ಹೇಗೆ ಕೊಡಬೇಕು ಸಪೋಸ್ ಒಂದು ಕೊಳಚೆ ಪ್ರದೇಶದಲ್ಲಿ ಹೆಚ್ಚು ಜನ ಮಕ್ಕಳು ಶಾಲೆಗೆ ಸೇರಿಲ್ಲ ಅಂದ್ರೆ ಕೊಳಚೆ ಪ್ರದೇಶದಲ್ಲಿ ಇನ್ನೂ ಹೆಚ್ಚಿನ ಶಾಲೆಯನ್ನ ತೆರಬೇಕು ಅಂತಕ್ಕಂಥದ್ದು ಅದಕ್ಕೆ ಬೇಕಂತ ಯೋಜನೆಗಳನ್ನ ಮಾಡುದು ಶಾಲೆಗೆ ಈಗ ಕೆಲವೊಂದು ಕಾರಣಕ್ಕಾಗಿ ಮಕ್ಕಳು ಶಾಲೆ ಬಿಟ್ಟರು ಅಂದ್ರೆ ಅವರನ್ನ ಆ ಕಾರಣಕ್ಕೆ ಪರಿಹಾರ ಹುಡುಕಿಕೊಂಡು ಆ ಮಕ್ಕಳನ್ನ ಪುನಃ ಶಾಲೆಗೆ ಕರ್ಸ್ಕೊಳ್ಲಿಕ್ಕೆ ಏನು ಯೋಜನೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಇದು ಕಾರಣ ಹೀಗೆ ಈವನ್ ಕೆಲವು ಮಕ್ಕಳು ಈಗ ಎಂತ ಇದರಲ್ಲಿ ಹೆಚ್ಚು ಬಾಲಕಾರ್ಮಿಕರಿದ್ದಾರೆ ಅನ್ನೋದನ್ನ ಈ ಮಕ್ಕಳ ಗಣತಿಯಿಂದ ಕಾರಣದಲ್ಲಿ ಕಂಡುಕೊಂಡು ಬರ್ತದೆ ಈಗ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಜನ ಬಾಲಕಾರ್ಮಿಕರಿದ್ದಾರೆ ಆ ಕ್ಷೇತ್ರದಲ್ಲಿ ಏನಾದರೂ ಅವರಿಗೆ ಶಿಕ್ಷಣ ಕೊಡಲಿಕ್ಕೆ ಯಾವ ರೀತಿಯಿಂದ ನಾವು ಅದರ ಪರಿಹಾರಾತ್ಮಕ ಕ್ರಮ ಅನುಸರಿಸಬೇಕು ಅನ್ನೋದಕ್ಕೆ ಇದು ಆಧಾರವಾಗಿ ಇರುತ್ತೆ ಈವನ್ನ ನಾವು ಐದು ವರ್ಷ ಹತ್ತು ತಿಂಗಳಕ್ಕಿಂತಲೂ ಕಡಿಮೆ ಅಂದರೆ ಮೂರು ವರ್ಷದಿಂದ ಮೇಲೆ ಐದು ವರ್ಷ ಹತ್ತು ತಿಂಗಳವರೆಗೆ ಆ ಮಕ್ಕಳು ಎಷ್ಟು ಜನ ಈಗ ಅಂಗನವಾಡಿಯಲ್ಲಿದ್ದಾರೆ ಇನ್ನೂ ಅಂಗನವಾಡಿಗೆ ಹೋಗ್ತಾ ಇಲ್ಲ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಅವರು ಕಾರ್ಯತಂತ್ರಗಳನ್ನ ರೂಪಿಸ್ಕೊಳ್ಳಕ್ಕೆ ಆದರೆ ಸಹಕಾರಿಯಾಗುತ್ತೆ ಸೊ ಇದೊಂದು ಸಂಘಟಿತ ಪ್ರಯತ್ನದಿಂದ ಆಗಬೇಕೇ ಹೊರತು ಒಂದು ಇಲಾಖೆ ಅಥವಾ ಯಾರೋ ಒಬ್ಬರು ಡಿ ಅವರಿಂದ ಆಗುವಂಥ ಕೆಲಸ ಅಲ್ಲ ಅಲ್ಲ ಅದಕ್ಕಾಗಲೇ ಇದನ್ನ ಸಂಘಟಿತವಾಗೆ ಮಾಡಬೇಕಾಗೈತೆ ಹಾಗಾದ್ರೆ ಈಗ ಇವತ್ತಿನ ಹೊರಗೆ ಸಮೀಕ್ಷೆ ಯಶಸ್ವಿ ಆಗ್ತಾ ಇದೆ ಅಂತೇಳಿ ಹೇಗೆ ಖಂಡಿತ ನಮಗಂತೂ ಅದನ್ನು ಯಶಸ್ವಿ ಮಾಡಲೇಬೇಕಾಗಿದೆ ಅಲ್ಲಲ್ಲಿ ಹರ್ಡಲ್ಸ್ ಬಂದಿದ್ದು ಕೂಡ ಅದನ್ನ ನಾವು ಯಶಸ್ವಿ ಆಗಿ ಹರ್ಡಲ್ಸ್ ಅಂದ್ರೆ ಚಿಕ್ಕ ಪುಟ್ಟ ಈಗ ಕೆಲವೊಂದ್ ಕಡೆ ಹೋದಾಗ ಈಗ ಕುಟುಂಬ ಮೊದಲು ಹೋದ ಗಣತಿ ಮಾಡಿದಾಗ ಈಗ ಕುಟುಂಬ ಬೇರೆ ಅಲ್ಲಿ ಕುಟುಂಬ ಹೆಚ್ಚಾಗ್ತದೆ ಅಲ್ಲಿ ಹೆಚ್ಚಿನ ಫಾರ್ಮ್ ಕೊಡಬೇಕು ಈಗ ನಾವು ಎಪ್ಪತ್ತೈದರ ಒಂದು ನೂರು ಅಂತ ಅಂದಾಜ್ ಮಾಡಿ ಕೊಡ್ತೀವಿ ಒಂದ್ ಅದು ನೂರ ಕುಟುಂಬ ಆಗ್ತದ ನೂರ ಇಪ್ಪತ್ತೈದು ಕುಟುಂಬ ಆಗ್ತದೆ ನಾನ್ ನೂರವರೆಗೆ ಮಾಡ್ತೀನಿ ಮ್ಯಾಲ ಹಾಗಾದ್ರೆ ಜನಗಣತಿ ಅನ್ನುವಂತ ಈ ಒಂದು ಸಮಗ್ರ ದೊಡ್ಡ ಮಟ್ಟದ ಇಡೀ ರಾಜ್ಯದಾದ್ಯಂತ ನಡೆಯುವ ಪ್ರಕ್ರಿಯೆ ಚಲಾ ಒಳ್ಳೆ ಚಾಲನೆ ಇದೆ ಅದಕ್ಕೆ ಸಾರ್ವಜನಿಕರು ಕೂಡ ಸ್ಪಂದಿಸಬೇಕು ಚೆನ್ನಾಗಿ ಸ್ಪಂದಿಸ್ತಾರ ಸ್ಪಂದಿಸ್ತಾ ಹಾಗಾಗಿ ಇದೊಂದು ಕೇವಲ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಎಲ್ಲರೂ ಸಹಕರಿಸಬೇಕಂತ ವಿಚಾರ ಸರ್ ಹಾಗೆ ಇನ್ನೊಂದು ನಾವು ವಿಚಾರಕ್ಕೆ ಹೋಗೋಣ ಈಗಾಗಲೇ ಸರ್ವ ಶಿಕ್ಷಣ ಅಭಿಯಾನದ ಮಾನ್ಯ ಯೋಜನಾ ನಿರ್ದೇಶಕರು ರಾಜ್ಯ ಯೋಜನಾ ನಿರ್ದೇಶಕರು ಈಗಾಗಲೇ ಮಕ್ಕಳ ಹಕ್ಕುಗಳ ಕ್ಲಬ್ಬನ್ನು ಇಡೀ ರಾಜ್ಯದಿಂದ ಆಗಬೇಕು ಅಂತೇಳಿ ಆದೇಶ ಕೊಟ್ಟಿದ್ದೀರಿ ತಾವು ಕೂಡ ಈಗಾಗಲೇ ಜಿಲ್ಲೆಯಾದ್ಯಂತ ಆ ಬಗ್ಗೆ ಸೂಚನೆ ಕೊಟ್ಟಿದ್ದೀರಿ ಈ ಬಗ್ಗೆ ನಮ್ಮ ರಾಯಚೂರಿನಲ್ಲಿ ಅದು ಯಾವ ರೀತಿ ಚಾಲನೆ ಮಾಡ್ತಾ ಇದೆ ಯಾವ ರೀತಿ ಚಾಲನೆಗಳಿಗೆ ತಮ್ಮ ಯೋಜನೆ ಹಾಕ್ಕೊಂಡಿದ್ದೀರಿ ಈ ವರ್ಷದಲ್ಲಿ ಅದನ್ನು ಹೇಗೆ ಮಾಡಬಹುದು ಅಂತ ನಮ್ಮ ಅಭಿಪ್ರಾಯ ಆ ಬಗ್ಗೆ ತಾವು ಸ್ವಲ್ಪ ಖಂಡಿತ ಈಗ ಮಕ್ಕಳ ಹಕ್ಕುಗಳ ಅನುಷ್ಠಾನ ಶಾಲಾ ಮಟ್ಟದಲ್ಲಿ ಆಗೋದು ಬಹಳ ಅತ್ಯವಶ್ಯಕ ಅನ್ನುವ ಕಾರಣಕ್ಕಾಗಿ ಮಕ್ಕಳ ಹಕ್ಕುಗಳ ಕ್ಲಬ್ ಅಂತ ಶಾಲಾ ಮಟ್ಟದಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ ರಾಜ್ಯ ಯೋಜನಾ ನಿರ್ದೇಶಕರ ಆದೇಶದ ಅನ್ವಯ ಸರಿ ಈ ಕ್ಲಬ್ ಶಾಲೆಯಲ್ಲೇ ಮಾಡಿಕೊಂಡಿರ್ತಕ್ಕಂಥ ಒಂದು ಕ್ಲಬ್ ನಾಲ್ಕನೇ ತರಗತಿ ಅಂತ ಹಿಡಿದು ಮೇಲ್ಪಟ್ಟು ಎಷ್ಟು ವರ್ಗಗಳು ಆ ಶಾಲೆಯಲ್ಲಿ ಇದೆಯೋ ಆ ಪ್ರತಿ ವರ್ಗದಿಂದ ಎರಡು ಮಕ್ಕಳನ್ನ ತೆಗೆದುಕೊಂಡು ಒಂದು ಕ್ಲಬ್ ಮಾಡ್ತೀವಿ ಅದರಲ್ಲಿ ಒಂದು ಹೆಣ್ಣು ಒಂದು ಗಂಡು ಹೀಗೆ ತಗೊಂಡು ಮಾಡ್ತೀವಿ ಸಪೋಸ್ ಬಾಲಕಿಯರ ಶಾಲೆ ಇತ್ತು ಅಂದ್ರೆ ಎರಡು ಮಕ್ಕಳನ್ನ ಒಂದು ವರ್ಗದಿಂದ ಅದರ ಉದ್ದೇಶ ಏನಂದ್ರೆ ಸ್ವಲ್ಪ ಎಕ್ಟಿವ್ ಮಕ್ಕಳನ್ನ ತಗೊಳ್ತೀವಿ ಮತ್ತು ಶಿಕ್ಷಕರು ಅದಕ್ಕೆ ಗೈಡ್ ಆಗಿರ್ತಾರೆ ಮುಖ್ಯ ಉದ್ದೇಶ ಆ ಮಕ್ಕಳ ಹಕ್ಕುಗಳನ್ನ ಮಕ್ಕಳ ಗಮನಕ್ಕೆ ತರೋದು ಅವರಲ್ಲಿ ಮಕ್ಕಳ ಹಕ್ಕಿನ ಬಗ್ಗೆ ಅರಿವು ಮೂಡಿಸೋದು ಜಾಗೃತರಾಗಿರ್ಬೇಕು ಜಾಗೃತರಾಗಿರ್ಬೇಕು ಅಂತ ಒಂದು ಎರಡನೇದು ಪಾಲಕರನ್ನ ಎಸ್ ಡಿ ಎಂ ಸಿ ಅವರನ್ನ ಮತ್ತು ಒಟ್ಟಾರೆ ಸಮುದಾಯದವರನ್ನ ಶಾಲೆ ಸಮುದಾಯದವರನ್ನ ಅವರಿಗೂ ಕೂಡ ಮಕ್ಕಳಿಗೆ ಇರ್ತಕ್ಕಂತ ಹಕ್ಕುಗಳೇನು ಆ ಹಕ್ಕುಗಳನ್ನ ನಾವು ಅವರಿಗೆ ಒದಗಿಸಬೇಕಾದ್ರೆ ನಮ್ಮ ಕರ್ತವ್ಯ ಏನು ಬಹಳ ಮುಖ್ಯವಾದ ಅನ್ನೋ ಅರಿವನ್ನ ಅಲ್ಲಿ ಮೂಡಿಸ್ತೇವೆ ಸೇರ್ಕೊಂಡಿದೆ ಸೇರ್ಕೊಂಡು ಎರಡನೇ ಉದ್ದೇಶ ಮುಖ್ಯವಾಗಿ ಮಕ್ಕಳ ಹಕ್ಕುಗಳನ್ನು ಅವರಿಗೆ ತಿಳಿಸಿರ್ತೀವಿ ಆ ಹಕ್ಕುಗಳನ್ನು ಹೇಗೆ ಪೂರೈಸಬೇಕು ಅನ್ನೋದು ಕೂಡ ನಾವು ಹೇಳಿರ್ತೀವಿ ಈಗ ಮಕ್ಕಳ ಹಕ್ಕಿನ ಬಗ್ಗೆ ಈಗ ಹೇಳಬೇಕಂದ್ರೆ ಈಗ ನಮ್ಮ ವಿಶ್ವಸಂಸ್ಥೆಯಲ್ಲಿ ಈಗಾಗಲೇ ನೂರ ತೊಂಬತ್ತಾರು ರಾಷ್ಟ್ರಗಳು ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಒಳಪಟ್ಟಿದೆ ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ವಿಶ್ವಸಂಸ್ಥೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ನವೆಂಬರ್ ಇಪ್ಪತ್ತರಂದನೇ ಮಕ್ಕಳ ಒಡಂಬಡಿಕೆಗಳ ಒಡಂಬಡಿಕೆ ಅಂತ ಅನುಷ್ಠಾನಕ್ಕೆ ತಂತೂ ನಮ್ಮ ರಾಷ್ಟ್ರ ಅಂದ್ರೆ ಭಾರತ ದೇಶ ಆ ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಆ ಒಡಂಬಡಿಕೆಗೆ ಸಹಿ ಮಾಡುವ ಮೂಲಕ ಈ ನೂರ ತೊಂಬತ್ತಾರು ರಾಷ್ಟ್ರಗಳಲ್ಲಿ ನಮ್ಮ ರಾಷ್ಟ್ರವು ಈಗ ಒಂದಾಗಿದೆ ಸೊ ನಾವೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಷ್ಠಾನ ಮಾಡಲೇಬೇಕಾದಂತವಶ್ಯಕವಾಗಿ ಕೂಡ ಇದೆ ಈಗ ಮಕ್ಕಳ ಹಕ್ಕುಗಳನ್ನ ಈ ಒಡಂಬಡಿಕೆ ನಾಲ್ಕು ಭಾಗಗಳಲ್ಲಿ ಹೇಳ್ತದೆ ಈಗ ಮಕ್ಕಳಿಗೆ ಬದುಕುವ ಹಕ್ಕು ಅವರ ರಕ್ಷಣೆಯ ಹಕ್ಕು ಮತ್ತು ಅವರಿಗೆ ವಿಕಾಸದ ಅವಕಾಶವನ್ನು ಒದಗಿಸತಕ್ಕಂತ ಹಕ್ಕು ಮತ್ತು ತನಗೆ ಸರಿ ಅನ್ಸಿರ್ತಕ್ಕಂತಹ ಕ್ಷೇತ್ರದಲ್ಲಿ ಭಾಗವಹಿಸತಕ್ಕಂತಹ ಭಾಗಗಳಲ್ಲಿ ಮಾಡಿದೆ ಈಗ ಇದರಲ್ಲಿ ವಿಶೇಷವಾಗಿ ನಾವು ಶಾಲಾ ಮಟ್ಟದಲ್ಲಿ ನಾವು ಗಮನಿಸಬೇಕಾದ್ರೆ ಪಾಲಕರು ಮತ್ತು ಶಾಲೆಯಲ್ಲಿ ನಾವು ಮಕ್ಕಳ ಹಕ್ಕುಗಳನ್ನ ಬಹುಮುಖ್ಯವಾಗಿ ಈ ಮೂರು ಕ್ಷೇತ್ರಗಳಲ್ಲಿ ವಿಂಗಡಿಸಬಹುದು ಒಂದು ಅವರಿಗೆ ಊಟದ ಹಕ್ಕು ಎರಡನೇದ್ದು ಅವರಿಗೆ ಆಟದ ಹಕ್ಕು ಮೂರನೇದಾಗಿ ಅವರಿಗೆ ಪಾಠದ ಹಕ್ಕು ಬಹಳ ಚೆನ್ನಾಗಿ ಹೇಳಿದ್ರೆ ಊಟದ ಹಕ್ಕು ಆಟದ ಹಕ್ಕು ಹಕ್ಕು ಯಾಕಂತಂದ್ರೆ ಊಟ ಇಲ್ದನೆ ಆಟ ಇಲ್ಲ ಆಟ ಇಲ್ದನೆ ಪಾಠ ಇವತ್ತು ನಾವು ಕೊಡ್ತಕ್ಕಂತ ಪಾಠ ಅವರಿಗೆ ಹೊರೆಯಾಗಬಾರ್ದು ಆಟದ ಮೂಲಕ ಇರಬೇಕು ಆಟದ ಮೂಲಕ ಇರಬೇಕು ಅವರು ಸ್ವಇಚ್ಛೆಯಿಂದ ಮತ್ತು ಸ್ವಯಂ ಆಸಕ್ತಿಯಿಂದ ಕಲಿಯುವಂತಹ ವಾತಾವರಣ ಮತ್ತು ಕಲಿಯುವಂತಹ ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡು ಅವರಿಗೆ ಬೋಧನೆಯನ್ನ ಮಾಡ್ತೇವೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಈ ತಂತ್ರವನ್ನ ಈಗ ಸರ್ವಶಿಕ್ಷಣ ಅಭಿಯಾನದ ಒಂದು ಮೂಲ ಮಂತ್ರನೂ ಅದೇ ಆಗಿದೆ ಆಟದ ಮೂಲಕ ಪಾಠ ಯಾವುದೇ ಸಾಮರ್ಥ್ಯ ಆಧಾರಿತವಾದಂತಹ ಕಲಿಕೆ ಅದಕ್ಕೂ ಹಾಗಾದ್ರೆ ಮಕ್ಕಳ ಹಕ್ಕುಗಳಿಗೂ ಬಹಳ ಆತ್ಮೀಯವಾದ ಸಂಬಂಧ ಇದೆ ಸೊ ಮಕ್ಕಳ ಹಕ್ಕುಗಳನ್ನ ಪರೋಕ್ಷವಾಗಿ ಈ ನಮ್ಮ ಕಂಟೆಂಟ್ ಮುಖಾಂತರ ಕೂಡ ಅನುಷ್ಠಾನಕ್ಕೆ ತಾವು ತರ್ತಾ ಇದೀವಿ ಪ್ರಯತ್ನ ಮಾಡಿದ್ರಲ್ಲಿ ಎಲ್ಲಾ ಸಮುದಾಯದವರು ಎಲ್ಲರ ಪಾತ್ರ ಇದೆ ಅವರು ಈ ಕ್ಲಬ್ಗಳಲ್ಲಿ ಭಾಗವಹಿಸುವ ಅವರ ಯಾರಿಗೆ ಅವರ ಒಂದು ಅರಿವು ಬಂದಾಗ ಅದನ್ನ ಪೂರೈಸ ಮಾಡಲಿಕ್ಕೆ ಆಗ್ತದೆ ಈಗ ಮಕ್ಕಳಿಗೆ ಸರಿಯಾದ ಊಟ ಸಿಗಬೇಕು ಅನ್ನೋದನ್ನ ಅಕ್ಷರ ದಾಸೋದಲ್ಲಿ ಅವರು ಭಾಗವಹಿಸಿ ವಿಚಾರಣೆ ಮಾಡಬಹುದು ಅವರಿಗೆ ಆಟವೂ ಕೂಡ ಮಕ್ಕಳಿಗೆ ಬೇಕು ಆ ಮೂಲಕ ಮಕ್ಕಳ ಬೆಳವಣಿಗೆ ಆಗ್ತದೆ ಅಂತಾದ್ರೆ ಆಟದ ಮೈದಾನ ಆಟದ ಸಾಮಗ್ರಿಗಳು ಶಾಲೆಯಲ್ಲಿ ಇವೆಯಾ ಇಲ್ಲ ಇದ್ದು ಯಾವ ಪ್ರಕಾರ ಬಳಸ್ತಾ ಇದಾರೆ ಅದನ್ನು ನೋಡಬಹುದು ಅದನ್ನು ಎಸ್ ಅವರು ನೋಡಿ ತನ್ನ ಗ್ರಾಮ ಪಂಚಾಯತಿಗೆ ತಿಳಿಸಿ ಅದಕ್ಕೆ ಬೇಕಂತ ಮಾಡ್ಕೋಬಹುದು ಮತ್ತೆ ಈಗ ಪಾಠದ ಹಕ್ಕಂತೂ ಈಗ ಅವರು ಶಿಕ್ಷಕರು ಸರಿಯಾಗಿ ಸಮಯಕ್ಕೆ ಬರಬೇಕು ಪಾಠ ಮಾಡಬೇಕು ಅನ್ನೋದನ್ನು ಎಸ್ ಡಿ ಎಂ ಸಿ ಅವರ ಅಧಿಕಾರ ವ್ಯಾಪ್ತಿಯಲ್ಲಿದೆ ಈಗ ಶಾಲೆಯಲ್ಲಿ ಈಗ ಮೂಲಭೂತ ಸೌಕರ್ಯ ಕಟ್ಟಡ ಆಗಿರ್ಬಹುದು ಆಟೋದ ಮೈದಾನ ಆಗಿರಬಹುದು ಪೀಠ ಉಪಕರಣಗಳಾಗಿರ್ಬಹುದು ಅದನ್ನ ಸರ್ಕಾರ ದುಡ್ಡು ಕೊಡ್ತದೆ ಎಸ್ ಡಿ ಎಂ ಸಿ ಅದನ್ನ ಖರೀದಿ ಮಾಡ್ತಕ್ಕಂಥದ್ದು ಮತ್ತು ಯಾವ ಗುಣಮಟ್ಟದ ಸಾಮಗ್ರಿಗಳು ಇರಬೇಕು ಅಂತ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರವು ಎಸ್ ಡಿ ಹೌದು ಅದನ್ನ ಸಮರ್ಪಕವಾಗಿ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಅದಕ್ಕೆ ಬೇಕ ಸಂಘಟಿತ ಪ್ರಯತ್ನವನ್ನು ಆ ಶಾಲೆಯಲ್ಲಿ ಮಾಡಬೇಕಾಗುತ್ತೆ ಸುಮ್ನೆ ಎಲ್ಲೋ ಒಂದು ಅದನ್ನ ಪರ್ಚೇಸ್ ಮಾಡಿ ಕೊಡುವುದಕ್ಕಿಂತಲೂ ಹೆಚ್ಚು ಯಾವದೇನಾದ್ರೂ ಮಾಡಬೇಕಾದ್ರೂ ಮೂಲಭೂತವಾಗಿರಬೇಕು ಅವರು ಈಗ ಒಂದು ಫರ್ನಿಚರ್ ತಗೊಳ್ಬೇಕಾದ್ರು ಮಕ್ಕಳ ಸಲುವಾಗಿ ಈಗ ಮಕ್ಕಳ ಕೂಡ ಫರ್ನಿಚರ್ ಯಾವತರ ಇರಬೇಕು ಈಗ ಈಗ ಒಂದು ಟಾಯ್ಲೆಟ್ ಕಟ್ಬೇಕಾದ್ರೆ ಮಕ್ಕಳ ಸಲುವಾಗಿ ಮಕ್ಕಳ ಸಲುವಾಗಿ ಅನುಕೂಲ ಆಗ್ತಕ್ಕಂತ ಟಾಯ್ಲೆಟ್ ಆಗ್ಬೇಕು ಅದಕ್ಕಿಗಾಗಲೇ ತಾವು ಈಗ ವಿಕಲಚೇಂತನರು ಅಥವಾ ವಿಶೇಷ ಸಾಮರ್ಥ್ಯ ಮಕ್ಕಳಿಗೋಸ್ಕರ ತಾವು ಶಾಲೆಗಳಿಗೆ ಮೆಟ್ಲನ್ನ ಈಗ ಶಾಲೆಗಳಿಗೆ ಅಷ್ಟೆಲ್ಲ ಈವನ್ ಟಾಯ್ಲೆಟ್ ರಾಂಪ್ ಮಾಡ್ಬೇಕು ಮೆಟ್ಲ ಜೊತೆ ರ್ಯಾಂಪ್ ನಿಟ್ಟಿನಲ್ಲಿ ಕ್ರಮ ಆಗಿದೆ ಇದು ಕೂಡ ಮಕ್ಕಳ ಹಕ್ಕುಗಳ ಒಂದು ಭಾಗ ಭಾಗ ಸರ್ ಈಗ ಈಗಾಗಲೇ ಮಕ್ಕಳು ರಾಜ್ಯ ಯೋಜನಾ ನಿರ್ದೇಶನ ಕೊಟ್ಟಿದ್ದಾರೆ ತಾವು ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆ ಎಲ್ಲರಿಗೂ ಈ ಬಗ್ಗೆ ಆದೇಶ ನೀಡಿದೆ ಆಯಾ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ಕೂಡ ಈಗ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಕೆಲವು ಕಡೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲವು ಕಡೆ ಸ್ಥಾಪನೆ ಮಾಡಿದ್ದಾರೆ ಆದರೆ ಯಾವ ಮಟ್ಟದಲ್ಲಿ ಕಳಿಸಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಅವರಿಗೆ ಗೊಂದಲ ನಾವು ಮೇಲುಚಾರಣಾ ಅಧಿಕಾರಿಗಳ ಮೂಲಕ ಸಂದರ್ಶನ ಅಧಿಕಾರಿಗಳ ಮೂಲಕ ಅದನ್ನು ನಿವಾರಿಸ್ತಕ್ಕಂಥ ಅಂದರೆ ಅವರಿಗೆ ಪೂರಕವಾದಂಥ ಮಾಹಿತಿ ಮತ್ತು ಮಾರ್ಗದರ್ಶನ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಪ್ರಯತ್ನ ಮಾಡುತ್ತೆ ಈಗಾಗಲೇ ಈಗ ಮಕ್ಕಳ ಹಕ್ಕುಗಳ ಕ್ಲಬ್ಬು ಅಥವಾ ಸಮಗ್ರ ಮಕ್ಕಳ ಗಣತಿ ಮತ್ತು ಶಾಲೆಯಲ್ಲಿರತಕ್ಕಂಥ ಎಲ್ಲ ಪ್ರಕ್ರಿಯೆಗೆ ಗ್ರಾಮ ಪಂಚಾಯತ್ ಮತ್ತು ಸಮುದಾಯದವರ ಸಹಭಾಗಿತ್ವವನ್ನು ಹೇಗೆ ತಗೊಳ್ಳಿಕ್ಕೆ ಕ್ರಮ ಆಗಿದೆ ಇದು ಬಹಳ ಮುಖ್ಯ ಆದ್ರೆ ಇದು ಎಲ್ಲಾ ಕಡೆಗೆ ಒಂದೇ ಮಟ್ಟದಲ್ಲಿದೆ ಅಂತ ಹೇಳಿ ಯಾಕೆ ತಕ್ಕಾಗಿ ಅಂದ್ರೆ ಎಲ್ಲಿ ಮುಖ್ಯ ಗುರುಗಳು ಮತ್ತು ಶಿಕ್ಷಕರಂದ ಇವರು ಎಷ್ಟು ಮಟ್ಟಿಗೆ ಸಮುದಾಯವನ್ನ ಇದರಲ್ಲಿ ಭಾಗವಹಿಸಬೇಕು ಹತ್ತಿರದಲ್ಲಿ ಸಮುದಾಯ ಅಂದ್ರೆ ಮುಖ್ಯವಾಗಿ ಈಗ ಗ್ರಾಮ ಪಂಚಾಯತಿ ಆಗಿರ್ಬಹುದು ಎಸ್ ಡಿ ಎಂ ಸಿ ಆಗಿರ್ಬಹುದು ಅವರೇ ಮುಖ್ಯವಾಗಿ ಅವರು ಎಷ್ಟು ಅವ್ರ ಜೊತೆ ಬರಿತಾರೋ ಅಲ್ಲಿ ಅಷ್ಟು ಉತ್ತಮವಾದಂತ ಒಂದು ಸಂಯೋಜನೆ ಕಂಡು ಬರ್ತದೆ ಸ್ವಲ್ಪ ಇವರು ಅವ್ರನ್ನ ದೂರ ದೂರ ಇಟ್ಟಿದಾಗ ಅದು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅದಕ್ಕೆ ನಮ್ಮ ಒತ್ತು ಏನು ಅಂದ್ರೆ ನೀವು ಆದಷ್ಟು ಶಾಲೆಯನ್ನೇ ಸಮುದಾಯ ಕಡೆಗೆ ಕೊಂಡೊಯ್ಯರಿ ಅಂತ ನಮ್ಮ ಶಾಲೆ ನಮ್ಮ ಮಕ್ಕಳು ನಮ್ಮ ಶಾಲೆ ನಮ್ಮ ಶಾಲೆ ಈಗ ನಾವು ಸರ್ಕಾರಿ ಶಾಲೆ ಅನ್ನೋದು ಬಿಟ್ಟು ಬಿಟ್ಟು ಹೇಳೂರ ಶಾಲೆ ಅಂತನೆ ವರ್ಸ್ರಿ ಅಂತ ಮಾಡಿದ್ದೆ ಈಗಾಗಲೇ ಬೋರ್ಡ್ಗಳು ಕೂಡ ಚೇಂಜ್ ಆಗಿದೆ ಆದ್ರೆ ಧೋರಣೆ ಚೇಂಜ್ ಆಗಬೇಕು ಮಾನಸಿಕವಾಗಿ ಆ ಧೋರಣೆನೂ ಚೇಂಜ್ ಆಗಿದೆ ಇನ್ನೂ ಕೆಲವು ಕಡೆ ಅದು ಇದ್ದದನ್ನ ನಾವು ನಿವಾರಿಸ್ತಾ ಇದೀವಿ ಹ್ಮ್ ಈಗ ಸಮುದಾಯದತ್ತ ಶಾಲೆ ಅಂತೂ ಇದೇ ನಿಟ್ಟಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ ಈಗಲೂ ಕೂಡ ಅದು ಜಾರಿಯಲ್ಲಿದೆ ವರ್ಷದಲ್ಲಿ ಎರಡು ಸಲ ಸಮುದಾಯದತ್ತ ಶಾಲೆ ಕಾರ್ಯಕ್ರಮ ಆಗ್ತದೆ ಸೊ ಹಾಗಾದರೆ ಈಗ ಕ್ಲಬ್ಗಳು ಎಲ್ಲ ಸಾರ್ವಜನಿಕರು ಮತ್ತು ಅವರು ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಬೇಕು ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳುಗಳು ಕ್ಲಬ್ಗೆ ತಮ್ಮ ಮಕ್ಕಳು ಭಾಗವಹಿಸುವಾಗೆ ಮತ್ತು ಅದಕ್ಕೆ ಒಬ್ಬರು ತಂದೆ ತಾಯಿಯಾಗಿ ಅದಕ್ಕೆ ಸಹಕಾರ ನೀಡುವಾಗೆ ಶಾಲೆ ಕಳಿಸಿಕೊಟ್ಟರೆ ಅವರ ಕೆಲಸ ಮುಗೀತು ಅಂತಲ್ಲ ಶಾಲೆಗೆ ಭೇಟಿ ನೀಡುವಂಥದ್ದು ಆ ಜವಾಬ್ದಾರಿ ಕೂಡ ಒಬ್ಬ ತಂದೆ ತಾಯಿದು ಇರ್ಬೋದು ಅಂತ ಅನಿಸ್ತದಲ್ಲ ಸರ್ ತಾವೇನು ಹೇಳ್ತೀರಿ ತಂದೆ ತಾಯಿ ಏನು ಮಾಡ್ಬೋದು ಈ ಕ್ಲಬ್ಬಿನ ಸಂಬಂಧಪಟ್ಟಾಗೆ ತಂದೆ ತಾಯಿಗಳ ಜವಾಬ್ದಾರಿ ನಿಜವಾದ ಅರ್ಥದಲ್ಲಿ ಹೇಳಬೇಕಂದ್ರೆ ಶಾಲಾ ಜವಾಬ್ದಾರಿಗಿಂತಲೂ ದೊಡ್ಡದಿದೆ ದೊಡ್ಡದೇ ಇದೆ ಯಾಕಂದರೆ ಹುಟ್ಟಿದಂಥ ಮಕ್ಕಳಿಗೆ ಅಂದರೆ ತಾವು ಹಡದಂಥ ಮಕ್ಕಳಿಗೆ ಅವರು ಅತಿ ಶ್ರೇಷ್ಠವಾದಂತಹ ಕೊಡುಗೆ ಕೊಡೋದು ಅಂದರೆ ಉತ್ತಮವಾದಂಥ ಶಿಕ್ಷಣ ಶಿಕ್ಷಣ ಯಾಕಂದ್ರೆ ಶಿಕ್ಷಣ ಅದು ಒಂದು ಬಹುಮುಖ್ಯವಾದಂಥ ಆಸ್ತಿ ಅದನ್ನು ಯಾರು ಕಸ್ಕೊಳ್ಳಕ್ಕೂ ಆಗಲ್ಲ ಕದಿಲಿಕ್ಕೂ ಆಗಲ್ಲ ಇದನ್ನು ಕೊಡ್ತಕ್ಕಂತ ಜವಾಬ್ದಾರಿ ತಂದೆ ತಾಯಿಗಳದು ಆ ದಿಶೆಯಲ್ಲಿ ಅವರನ್ನ ಅವರ ಕಣ್ಣು ತೆರ್ಸ್ತಕ್ಕ ಕೆಲಸವು ಕೂಡ ಈ ಕ್ಲಬ್ ಮಾಡ್ಬೇಕು ಮಾಡಬೇಕಾಗುತ್ತೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಯಾವ್ದೋ ಒಂದು ಮಗು ಶಾಲೆ ಬಿಟ್ಟಿದೆ ಶಾಲೆಗೆ ಬರ್ತಾ ಇಲ್ಲ ದಾಖಲಾಗಿತ್ತು ಅಂತ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಈ ಕ್ಲಬ್ ನಾಳೆನ ಕೆಲಸ ಮಾಡಬಹುದಾ ಖಂಡಿತ ಸಹಾಯ ಆಗಬಹುದು ಯಾಕಂದ್ರೆ ಮಕ್ಕ ಶಿಕ್ಷಣ ಮಕ್ಕಳ ಹಕ್ಕು ಅಂತ ಒಪ್ಕೊಂಡ್ಮೇಲೆ ಆ ಮಗು ಶಾಲೆಗೆ ಬಂತು ಆಮೇಲೆ ಬಿಡ್ತು ಅಂದ್ರೆ ಅದು ಪುನಃ ಮತ್ತೆ ಶಿಕ್ಷಣದಿಂದ ವಂಚಿತ ವಂಚಿತ್ ರೀ ಪುನಃ ಆ ಮಗುಗೆ ಶಿಕ್ಷಣ ಸಿಗುವಂಗ ಮಾಡ್ಬೇಕಾದ್ರೆ ಶಿಕ್ಷಣ ಹಕ್ಕು ಆ ಮಗುಗೆ ಸಿಗಬೇಕಾಗಿದ್ರೆ ಪುನಃ ಅದನ್ನು ಶಾಲೆಗೆ ಕರ್ತವ್ಯ ಕರ್ಕೊಂಡು ಬಲ್ಲ ಅದಕ್ಕೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಎಲ್ಲರೂ ಒಟ್ಟಿಗೆ ಕ್ಲಬ್ ಶಾಲೆ ಎಸ್ ಅವರು ಗ್ರಾಮ ಪಂಚಾಯತ್ ಬಹಳ ಒಳ್ಳೆಯ ಪ್ರಕ್ರಿಯೆಗೆ ತವಕ ಯಾಕೆ ಸರ್ ಇದಕ್ಕೆಲ್ಲ ನಾವೆಲ್ಲರೂ ಕೂಡ ಸಮುದಾಯದವರು ಎಸ್ ಅವರು ಗ್ರಾಮ ಪಂಚಾಯತ್ ಅವರು ಪ್ರತಿ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ಅನ್ನ ಮಾಡಲಿಕ್ಕೆ ಸಹಕಾರ ಕೊಡೋಣ ಮತ್ತು ಅದಕ್ಕೆಲ್ಲ ಅಲ್ಲಿಯ ಶಿಕ್ಷಕರಿಗೆ ನಾವು ಬೆಂಬಲವನ್ನು ಕೊಟ್ಟು ಅದನ್ನು ಗಟ್ಟಿ ಮಾಡಲಿಕ್ಕೆ ಬಲಪಡಿಸಲಿಕ್ಕೆ ನಾವು ಸಹಕಾರ ಕೊಡೋಣ ಸರ್ ಇನ್ನೊಂದು ತಮ್ಮಲ್ಲಿ ನಮಗೆ ತಕ್ಷಣ ನೆನಪಿಗೆ ಬಂದಿದೆ ಈಗಾಗಲೇ ಎರಡು ಸಾವಿರದ ಶಿಕ್ಷಣ ಇಲಾಖೆ ಎಲ್ಲಿ ಮಕ್ಕಳಿಗೆ ದೈಹಿಕ ಶಿಕ್ಷೆ ಕೊಡಬಾರ್ದು ಅನ್ನುವಂಥ ಒಂದು ಆದೇಶ ಕೊಡುವಲ್ಲಿವರೆಗೆ ನಾವು ಇಟ್ಟಿದ್ದೇವೆ ಅದೊಂದು ಸ್ವಲ್ಪ ಬೇಸರದ ವಿಚಾರ ಯಾಕೆಂದರೆ ಮಕ್ಕಳಿಗೆ ಶಿಕ್ಷೆ ಕೊಡಬೇ ಅಂತೇಳುವ ಆದೇಶ ಕೊಡಬೇಕಾದ್ರೆ ಈ ಬಗ್ಗೆ ರಾಯಚೂರಲ್ಲಿ ಇದುವರೆಗೆ ಯಾವುದೇ ಪ್ರಕರಣ ಬಂದಿಲ್ಲ ಆದರೂ ಕೂಡ ಈ ಬಗ್ಗೆ ಸಾರ್ವಜನಿಕರಿಗೆ ತಾವು ಮಾಹಿತಿ ಅಥವಾ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ ನಾನು ಈ ಜಿಲ್ಲೆಯ ಉಪನಿರ್ದೇಶಕಾಗಿ ಸಂದೇಶ ಕೊಡ್ತಕ್ಕಂಥದ್ದು ಇಷ್ಟೇ ದೈಹಿಕ ಶಿಕ್ಷೆ ಈಗ ಶಿಕ್ಷಣ ಇಲಾಖೆಯಲ್ಲಿಯೇ ಇಲ್ಲ ನಿಲ್ಲಿಸಿಲ್ಲ ಮಕ್ಕಳಿಗೆ ಅದನ್ನು ದೈಹಿಕವಾಗಿ ಯಾವುದೇ ನೇರ ಅವಿನೇರವಾಗಿ ಶಿಕ್ಷೆ ಕೊಡ್ತಕ್ಕಂಥದ್ದಿಲ್ಲ ಏನಿದ್ರೂ ಅವರಿಗೆ ಮನವೊಲಿಸಿ ಅವರಿಗೆ ತಿಳಿಸಿ ಅವರನ್ನು ಪ್ರೇರೇಪಿಸಿ ಶಿಕ್ಷಣ ಕೊಡ್ಬೇಕಂತನೇ ಇದೆ ಮತ್ತು ಇದರ ಕೂಡ ಈಗ ಚೆನ್ನಾಗಿದೆ ಯಾಕಂದ್ರೆ ಅದು ಒಂದು ಕಾಲ ಇತ್ತು ಶಿಕ್ಷಕ ಅಂದ್ರೆ ಕೈಯಲ್ಲಿ ಚಳಿ ಇರ್ಬೇಕು ಅಂತ ಈಗ ಶಿಕ್ಷಕ ಅಂದ್ರೆ ಕೈಯಲ್ಲಿ ಇರ್ಬೇಕಾದ್ದು ಪೆನ್ ಪೆನ್ಸಿಲ್ ಮತ್ತು ಚೆಕ್ ಪೀಸ್ ಅದ್ ಬೇಕರೆ ಈಗ ಅದೇನು ಎಲ್ಲಿ ಕಂಡಿಲ್ಲ ಕಾಣ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಅದ್ರ ಬಗ್ಗೆ ಜಾಗೃತಿ ಎಲ್ಲಾದರೂ ಶಿಕ್ಷಕರು ಏನಾದ್ರು ಅವ್ರ ಮಕ್ಕಳಿಗೆ ದಂಡಿಸಿದ್ರು ಅಂದ್ರೆ ತಕ್ಷಣ ಪಾಲಕರಿಂದ ಕೂಡ ಕಂಪ್ಲೇಂಟ್ ಬರ್ತಾ ಇದೆ ಅದನ್ನ ನಾವು ತೀವ್ರವಾಗಿ ಪರಿಗಣಿಸಿ ಅಂತವ್ರ ಮೇಲೆ ಶಿಸ್ತು ಕ್ರಮ ಕೂಡ ಕೈಗೊಳ್ತಾ ಇದ್ದೀವಿ ಅಂತ ಪ್ರಕರಣಗಳು ಇತ್ತೀಚೆ ಕಡಿಮೆ ಇದರ ಅರ್ಥ ಏನು ಅಂದ್ರ ದೈಹಿಕ ಶಿಕ್ಷೆ ಮಕ್ಕಳಿಗೆ ಯಾವ ಶಾಲೆಯಲ್ಲಿ ಇಲ್ಲ ಅಂತ ಅದು ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಸರ್ಕಾರ ಇತರ ಶಾಲೆನೂ ಆಗಿರ್ಬೋದು ಅದಕ್ಕೆ ಬೇಕಾದ ಎಲ್ಲ ಸೂಕ್ತ ಕ್ರಮಗಳು ಕೂಡ ತಾವು ಕೈಗೊಂಡಿದ್ದರೆ ಅದರ ಬಗ್ಗೆ ಸಂಪೂರ್ಣವಾಗಿ ನಿಂತಿದೆ ಹಾಗಾಗಿ ಆ ಬಗ್ಗೆ ನಾವು ಯಾರೂ ಭಯಪಟ್ಟುಕೊಳ್ಬೇಕಾಗಿಲ್ಲ ಶಾಲೆ ಇದು ನಮ್ಮ ಶಾಲೆ ನಮ್ಮ ಊರು ನಮ್ಮ ಮಕ್ಕಳು ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಮಕ್ಕಳನ್ನು ಶಾಲೆಗೆ ದಾಖಲಿಸುವಂಥ ಮತ್ತು ನಿರಂತರವಾಗಿ ಕಳಿಸ್ತಕ್ಕಂಥ ಪ್ರಕ್ರಿಯೆಗೆ ಸಾರ್ವಜನಿಕರು ಕೈ ಹಾಕಬೇಕಾಗಿದೆ ಸರ್ ದಯವಿಟ್ಟು ಆಗಿಂದ ತಾವು ಸೊ ಹಲವಾರು ಮಾಹಿತಿಗಳನ್ನು ಮಕ್ಕಳ ಗಣತಿ ಬಗ್ಗೆ ಮಕ್ಕಳ ಕ್ಲಬ್ ಬಗ್ಗೆ ಮತ್ತು ದೈಹಿಕ ಶಿಕ್ಷೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟಿದ್ದೀರಾ ಕೊನೆಯದಾಗಿ ನಮ್ಮ ರಾಯಚೂರಿನ ಇಡೀ ಚಿತ್ರಣದ ಬಗ್ಗೆ ಮಕ್ಕಳ ಸ್ಥಿತಿಗತಿ ಶಾಲೆ ಒಟ್ಟಾಗಿ ಸಾರ್ವಜನಿಕರು ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಅಂತೇಳಿ ಕೊನೆಯದಾಗಿ ಒಂದು ಸಂದೇಶವನ್ನು ಕೊಡಿ ಸರ್ ನನ್ನ ಕೊನೆಯ ಸಂದೇಶ ಇಷ್ಟೇ ನಮ್ಮ ರಾಯಚೂರು ಜಿಲ್ಲೆ ಹೈದರಾಬಾದ್ ಕರ್ನಾಟಕ ವಿಭಾಗದ ಒಂದು ಪ್ರಮುಖವಾದಂಥ ಜಿಲ್ಲೆ ಕೂಡ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಇದನ್ನು ಹಿಂದುಳಿದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ನಾವು ಹಿಂದೆ ಇಟ್ಟರೆ ನಮಗೆ ಮುಂದೆ ಉತ್ತಮವಾದಂತ ಗತಿ ಇಲ್ಲ ಕಾಣುವುದಿಲ್ಲ ಹ್ಮ್ ಅದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೂಲಕ ನಾನು ಎಲ್ಲಾ ಪಾಲಕ ವರ್ಗದವರಲ್ಲಿ ನಾನು ಮಾಡ್ಕೊಳ್ತಕ್ಕಂಥ ವಿನಂತಿ ಏನಂದ್ರೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಓಣಿಯಲ್ಲಿ ಅವರ ಮನೆಯಿಂದ ಸುಮಾರು ಒಂದು ನೂರು ಅಡಿ ಒಳಗಡೆ ಕೂಡ ಶಾಲೆಗಳಿವೆ ಖಂಡಿತ ಆಗಿರ್ಬೋದು ಸರ್ಕಾರಿ ಹತ್ರ ಆಗಿರ್ಬೋದು ಯಾವುದೇ ಶಾಲೆ ಆಗಿರ್ಬೋದು ಮತ್ತೆ ಅವ್ರ ಮಗು ಒಂದೇಳೆ ಶಾಲೆ ಬರ್ತಾ ಬರ್ತಾ ನಾಲ್ಕು ದಿವಸ ಬಿಟ್ಟರೆ ಈವನ್ ಶಿಕ್ಷಕರು ಕೂಡ ಮನೆಗೆ ಹೋಗಿ ಸಂದರ್ಶಿಸಿ ನಿಮ್ಮ ಮಗು ಬರ್ತಾ ಇಲ್ಲ ಅಂತ ಕೇಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಇದೆ ಅದು ಎಲ್ಲಾ ಶಾಲೆಗಳಲ್ಲಿ ಮಾಡದೇ ಇದ್ರು ಬಹುತೇಕ ಶಾಲೆಗಳಲ್ಲಿ ಮಾಡ್ತಾ ಇದಾರೆ ಮಾಡ್ಲಾರ್ದ ಕಡೆ ಕೂಡ ನಾವು ಮಾಡಿಸಬಹುದು ಈ ಸೌಲಭ್ಯದ ಲಾಭವನ್ನು ಪಡ್ಕೊಂಡು ಬಾಲಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಷ್ಟಕ್ಕೆ ಸಾಲದೆ ಶಾಲೆಗೆ ಹೋಗಿರ್ತಕ್ಕಂಥ ಮಗು ಯಾವ ಮಟ್ಟಕ್ಕೆ ಕಲಿತಾ ಇದೆ ಅನ್ನೋದನ್ನು ಗಮನಿಸಿ ನನ್ನ ಮಗು ಶಾಲೆಗೆ ಹೋಗ್ತಾ ಇದೆ ಆದರೆ ಅದರ ಕಲಿಕೆ ಸರಿ ಇಲ್ಲ ಅಂತಕ್ಕಂಥದ್ದು ಕೂಡ ಇಲಾಖೆಯ ಮೇಲ್ವಿಚಾರಣಾ ಅಧಿಕಾರಿಗಳಿರ್ತಾರೆ ಬಿ ಆರ್ ಸಿ ಇರ್ತಾರೆ ಬಿ ಇ ಒ ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರು ಇರ್ತಾರೆ ಹೀಗೆ ಇಲಾಖೆ ಗಮನಕ್ಕೆ ತಂದಾಗ ಅದನ್ನು ಕೂಡ ನಾವು ನೋಡಲಿಕ್ಕೆ ಆಗ್ತದೆ ಯಾಕಂದರೆ ಪಾಲಕರ ಪಾತ್ರ ಬಹುಮುಖ್ಯವಾಗಿ ಮುಖ್ಯ ಅವರ ಮಕ್ಕಳ ಭವಿಷ್ಯ ಶಿಕ್ಷಣ ಅವರು ಪಡೆಯುವಂತ ಶಿಕ್ಷಣದ ಮೇಲೆ ನಿರ್ಭರ ಆಗಿದೆ ಅನ್ನೋದನ್ನ ಅವರು ಖಂಡಿತ ಮರಿಬಾರದು ಇಡೀ ಅವರ ಮಕ್ಕಳಿಗೆ ಕೊಡುವ ಶಿಕ್ಷಣ ಇಡೀ ಅವರ ಕುಟುಂಬದ ಅಭಿವೃದ್ಧಿಯನ್ನು ನಿರ್ಧರಿಸುತ್ತದೆ ಹೌದು ಆ ಮಗುವಿನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಇದು ಅಡಿಪಾಯ ಆಗ್ತದೆ ಕೇವಲ ಪಾಸ್ ಆಗ್ಲಿಕ್ಕೋಸ್ಕರ ಅಥವಾ ಎಲ್ಲೋ ಸರ್ಕಾರಿ ಕೆಲಸಕ್ಕೋಸ್ಕರ ಅಲ್ಲ ಇಡೀ ಬದುಕಿನ ಮತ್ತು ಅಭಿವೃದ್ಧಿಯ ಪ್ರಶ್ನೆ ಮತ್ತೆ ಹ್ಮ್ ವ್ಯಕ್ತಿಯ ಮೂಲಕ ಇದು ರಾಷ್ಟ್ರ ನಿರ್ಮಾಣಕ್ಕೂ ಕೂಡ ಕಾರಣ ಆಗ್ತದೆ ಯಾಕಂದ್ರೆ ಈಗ ರಾಷ್ಟ್ರ ಅಂದ್ರೆ ಏನು ಆ ದೇಶದ ಪ್ರಜೆಗಳು ಈಗ ಉತ್ತಮವಾದಂತಹ ಪ್ರಜೆಗಳು ಸುಶಿಕ್ಷಿತ ಪ್ರಜೆಗಳು ಬಂದಾಗ ಸುಭದ್ರವಾದಂತ ರಾಷ್ಟ್ರ ನಿರ್ಮಾಣ ಆಗ್ತದೆ ಅದಕ್ಕೆ ಈ ತಮ್ಮ ಮಗುವಿನ ಭವಿಷ್ಯ ಹಿಡ್ಕೊಂಡು ರಾಷ್ಟ್ರದ ಭವಿಷ್ಯದವರೆಗೂ ಪಾಲಕರು ವಿಚಾರ ಮಾಡ್ಬೇಕು ಮಾಡ್ಬೇಕು ಅದಕ್ಕೆ ಮುಖ್ಯವಾಗಿ ಶಿಕ್ಷಣ ಸರಿಯಾಗಿ ನಮ್ಮ ಮಗು ಸಿಗಬೇಕು ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಹೆಣ್ಣು ಅಂತ ಕ ಕಡೆಗಣಿಸ್ತಕ್ಕಂಥ ಕಾಲ ಹೋಯಿತು ಹೀಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ವಿಶೇಷ ಕಾರ್ಯಕ್ರಮಗಳಿವೆ ವಿಶೇಷ ಒತ್ತುಗಳಿವೆ ಅವನು ಕೂಡ ಪಾಲಕರು ಗಮನಿಸಬೇಕು ಈಗ ಹೆಣ್ಣು ಮಗು ಬಹ ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಸರ್ಕಾರ ತಂದಿದೆ ಈ ಈ ವರ್ಷದಿಂದಲೇ ಪ್ರಾರಂಭ ಆಗಿದೆ ಒಂಬತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ಹೆಣ್ಣು ಮಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಣ್ಣು ಆ ಮಗುವಿನ ಹೆಸರಿನಲ್ಲಿ ಮೂರು ರೂಪಾಯಿ ಸರ್ಕಾರ ಠೇವಣಿಯನ್ನ ಇಡ್ತದೆ ಆ ಠೇವಣಿ ಆ ಮಗುಗೆ ಯಾವಾಗ ಸಿಕ್ತದಂದ್ರ ಅದು ಒಂಬತ್ತನೇ ತರಗತಿ ಪಾಸ್ ಆಗ್ಬೇಕು ಆ ಮಗು ಹತ್ತನೇ ತರಗತಿ ಪಾಸ್ ಆಗ್ಬೇಕು ಹನ್ನೊಂದನೇ ವರ್ಗಕ್ಕೆ ಅಡ್ಮಿಷನ್ ತಗೊಳ್ಬೇಕು ದಾಖಲಾಗಬೇಕು ದಾಖಲಾಗಬೇಕು ಮತ್ತು ಹನ್ನೊಂದನೇ ವರ್ಗಕ್ಕೆ ದಾಖಲಾದ್ಮೇಲೆ ಆ ಮಗು ಮದುವೆ ಆಗಿರಬಾರ್ದು ಆವಾಗ ಆ ಮಗುಗೆ ಆ ಮೂರ್ ಸಾವಿರ ರೂಪಾಯಿ ಈ ಮೂರು ವರ್ಷಗಳಲ್ಲಿ ಬಡ್ಡಿ ಸಹಿತ ಅವರಿಗೆ ಸಿಕ್ಸಿಲ್ಲ ಇದರಲ್ಲಿ ಎಷ್ಟು ಅಂಶಗಳಿವೆ ನೋಡಿ ಒಂದು ಆ ಮಗು ಪಾಸ್ ಫೇಲ್ ಆಗಬಾರ್ದು ಈ ಮೂರು ವರ್ಷಿ ಪಾಸ್ ಆದ್ಮೇಲೆ ಶಿಕ್ಷಣ ಮುಂದುವರಿಸಬೇಕು ಪಿ ಯು ಸಿ ಹೋಗಬೇಕು ಹೌದೌದು ಮತ್ತು ಬಾಲ್ಯ ವಿವಾಹ ಆಗಿರಬಾರ್ದು ಎಷ್ಟು ಉತ್ತಮವಾದ ಇವೆಲ್ಲ ನಮ್ಮ ಪಾಲಕ ವರ್ಗದವರು ಗಮನಿಸಬೇಕು ಯಾಕಂದ್ರೆ ಇದೆಲ್ಲ ಇರೋದು ಅವ್ರ ಮಕ್ಕಳ ಭವಿಷ್ಯಕ್ಕ ಇಡೀ ಸಮಗ್ರವಾಗಿ ಇಂತಹ ಹಲವಾರು ಕಾರ್ಯಕ್ರಮ ಇದೆ ನಾನು ಇದನ್ನ ಒಂದು ಉದಾಹರಣೆಯಾಗಿ ಹೇಳಿ ಈಗಾಗಲೇ ಇದನ್ನ ಈಗಾಗಲೇ ಸಾರ್ವಜನಿಕ ಹಿಂದಿನ ಒಂದು ಸರಣಿಯಲ್ಲಿ ಎಲ್ಲ ಯೋಜನೆಗಳ ಬಗ್ಗೆ ಪರಿಚಯ ಕೊಟ್ಟಿದ್ದೀರಿ ಇದೊಂದು ವಿಶೇಷವಾದಂತ ಸಾರ್ವಜನಿಕರು ಇದನ್ನು ತಿಳ್ಕೊಳ್ಬೇಕು ಒಂಬತ್ತನೇ ಕ್ಲಾಸ್ನಿಂದ ಪರಿಶಿಷ್ಟ ಪರಿಶ್ಠಿಕಲ್ಲೂ ಅದು ಕೊಡೋದು ಅದು ಎಲ್ಲರಿಗೂ ಗುರುತಿದೆ ನೋಡ್ತಾ ಇದ್ರೆ ಇವು ಈಗ ಹೊಸದಾಗಿ ಬಂದಿರತಕ್ಕಂಥ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಹೌದು ಮತ್ತ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಅವ್ರದೇ ಒಂದು ಪ್ರಶಸ್ತಿ ಪತ್ರದೊಂದಿಗೆ ಎಸ್ ಸಿ ಎಸ್ಟಿ ಮಕ್ಕಳಿಗೆ ಈಗ ಅರವತ್ತು ಎಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಐದು ಸಾವಿರ ಹತ್ತು ಸಾವಿರ ನಗದು ಬಹುಮಾನ ಕೂಡ ಈ ವರ್ಷ ಕೊಟ್ಟಾಯಿತು ಈ ವರ್ಷ ಕೊಟ್ಟಿದ್ದೀವಿ ಹಲವಾರು ಕಾರ್ಯಕ್ರಮ ಇವೆಲ್ಲಿಸಬೇಕು ಆದ್ಮೇರೆ ಈಗಾಗಲೇ ಮಕ್ಕಳ ಹಕ್ಕುಗಳ ಅನುಷ್ಠಾನಕ್ಕೆ ಹಲವಾರು ಯೋಜನೆಗಳು ನಮ್ಮಲ್ಲಿ ಅನುಷ್ಠಾನ ಆಗಿದ್ರು ಕೂಡ ಪರೋಕ್ಷವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮುಖಾಂತರ ಈ ಮಕ್ಕಳ ಸಮಗ್ರ ಗಣತಿ ಹಾಗೂ ಮಕ್ಕಳ ಹಕ್ಕುಗಳ ಕ್ಲಬ್ಬು ಇವೆಲ್ಲವೂ ಕೂಡ ಮಕ್ಕಳ ಹಕ್ಕುಗಳ ಅನುಷ್ಠಾನಕ್ಕೆ ಇರತಕ್ಕಂಥ ಯೋಜನೆಗಳೇ ತನ್ಮೂಲಕ ಎಲ್ಲ ಮಕ್ಕಳು ಶಾಲೆಗೆ ಬರುವುದರ ಮುಖಾಂತರ ಹಕ್ಕುಗಳನ್ನು ಅನುಭವಿಸಬೇಕು ತನ್ಮೂಲಕ ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಮತ್ತು ಬೆಳವಣಿಗೆಗೆ ಸಹಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕರಲ್ಲಿ ಸರ್ ದಯವಿಟ್ಟು ತಾವು ಇಷ್ಟು ಹೊತ್ತು ನಮಗೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ತಮ್ಮ ಸಮಯವನ್ನು ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಮ್ಮ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತಮಗೆ ಆತ್ಮೀಯ ಅಭಿನಂದನೆಗಳು ನಮಸ್ಕಾರ ಸರ್ ನಮಸ್ಕಾರ ತಮಗೂ ಅತ್ಯಂತ ಹಾರ್ದಿಕ ಅಭಿನಂದನೆಗಳು ಯಾಕಂದರೆ ತಮ್ಮ ಈ ಕಾರ್ಯಕ್ರಮದ ಮೂಲಕ ನಾವು ಸಾರ್ವಜನಿಕರನ್ನು ಈ ಪ್ರಮುಖ ವಿಷಯಗಳ ಕಡೆಗೆ ಅವ್ರ ಗಮನ ಸೆಳೆಯಲಿಕ್ಕೆ ಆಗ್ತದೆ ಅವರ ಗಮನಕ್ಕೆ ಈ ವಿಷಯಗಳನ್ನು ವಹಿಲಿಕ್ಕೆ ಆಗ್ತದೆ ಅದಕ್ಕೂ ತಮಗೂ ಅನಂತ ಧನ್ಯವಾದ ನಮಸ್ಕಾರ ಪ್ರತಿಯೊಂದು ಮಗುವಿಗೂ ಅವರ ಹಕ್ಕುಗಳನ್ನ ಅನುಭವಿಸಲು ಬಿಡಿ ಹದಿನೆಂಟು ವರ್ಷದೊಳಗಿನ ಎಲ್ಲ ಮನುಷ್ಯಜೀವಿಗಳು ಮಕ್ಕಳು ಮಕ್ಕಳ ಹಕ್ಕುಗಳು ಮಾನವ ಹಕ್ಕುಗಳು ಬಾಲ್ಯ ಶಿಕ್ಷಣ ಮತ್ತು ರಕ್ಷಣೆ ಮಕ್ಕಳ ಜನ್ಮ ಸಿದ್ಧ ಹಕ್ಕು ಮಕ್ಕಳ ಮನಸ್ಸುಗಳು ಆತ್ಮೇರೆ ಆರನೇ ಸರಣಿಯಲ್ಲಿ ಪ್ರಸಾರವಾದಂತ ಕಾರ್ಯಕ್ರಮದ ಎರಡು ಪ್ರಶ್ನೆಗಳ ಉತ್ತರ ಹೀಗಿದೆ ಮೊದಲನೇ ಪ್ರಶ್ನೆ ಕನಸು ನನಸಾಯಿತು ನಾಟಕದ ನಿರ್ದೇಶಕರು ಯಾರು ಉತ್ತರ ಈ ನಾಟಕವನ್ನು ನಿರ್ದೇಶಿಸಿದವರು ಮುನ್ನೂರು ವಾಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಕರಿಯಪ್ಪ ಮಾಸ್ತರ್ ನಾಟಕವನ್ನು ನಿರ್ದೇಶಿತವರು ಶ್ರೀಯುತ ಕರಿಯಪ್ಪ ಮಾಸ್ತರ್ ಎರಡನೇ ಪ್ರಶ್ನೆ ಬಾಲಕಾರ್ಮಿಕ ಪದ್ಧತಿ ಕುರಿತು ಮಾತಾಡಿದಂಥ ಬಾಲಕಿಯ ಹೆಸರೇನು ಬಾಲಕಾರ್ಮಿಕ ಪದ್ಧತಿ ಕುರಿತು ಮಾತಾಡಿದ ಬಾಲಕಿ ಹೆಸರು ಕುಮಾರಿ ಲಕ್ಷ್ಮೀ ಕುಮಾರಿ ಲಕ್ಷ್ಮೀ ಕೇಳುಗರೆ ಇವತ್ತಿನ ಈ ಸರಣಿಯ ಪ್ರಶ್ನೆಗಳು ಹೀಗಿದೆ ಪ್ರಶ್ನೆ ಒಂದು ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀಯುತ ಅಮೃತ್ ಬೆಟ್ಟದವರು ಮಾತಾಡಿದ ಮಾತುಗಳಲ್ಲಿ ಎರಡು ಪ್ರಶ್ನೆಗಳಿವೆ ಒಂದನೇ ಪ್ರಶ್ನೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಎಷ್ಟು ರಾಷ್ಟ್ರಗಳು ಸಹಿ ಮಾಡಿದವೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಎಷ್ಟು ರಾಷ್ಟ್ರಗಳು ಸಹಿ ಮಾಡಿದವೆ ಎರಡನೇ ಪ್ರಶ್ನೆ ಹೀಗಿದೆ ಪ್ರತಿ ಶಾಲೆಯಲ್ಲಿ ಯಾವ ಸಮಿತಿ ಅಥವಾ ಕ್ಲಬ್ ಅನ್ನ ರಚಿಸಬೇಕು ಅಂತೇಳಿ ಈಗಾಗಲೇ ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ ಪ್ರತಿ ಶಾಲೆಯಲ್ಲಿ ಯಾವ ಕ್ಲಬ್ ಅನ್ನ ರಚಿಸಬೇಕು ಅಂತೇಳಿ ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ ನಮಸ್ಕಾರ ಈ ಎರಡೂ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ಒಂದು ವಾರದ ಈ ಮುಂದೆ ಹೇಳುವ ವಿಳಾಸಕ್ಕೆ ನಮಗೆ ಬರೆದು ಕಳಿಸಬೇಕು ನಿಲಯ ನಿರ್ದೇಶಕರು ಮಕ್ಕಳೋತ್ಸವ ಸರಣಿ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಕೇಂದ್ರ ಮಂತ್ರಾಲಯ ರಸ್ತೆ ರಾಯಚೂರು ಹಾಗಾದರೆ ಕಾರ್ಯಕ್ರಮವನ್ನು ಮುಗಿಸೋಣ ಮತ್ತೆ ಮುಂದಿನ ಶುಕ್ರವಾರ ಮಕ್ಕಳೋತ್ಸವ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲಿಯವರಿಗೆ ನಮಸ್ಕಾರ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 ಕೆಲಸಗಳೆಲ್ಲ ದೊಡ್ಡವಿನಿ